ಕೇದೆಗೆ ಹೂವಿನ ಪ್ರಸಾದ ದೇವರಿಗೆ ಧೂಪಸೇವೆಯಾದರ ಅಂಗಾರ ಇವೆ ನಾವು ನಂಬಿಕೊಂಡಿದ್ದ ಔಷಧಗಳು ದೇವಸ್ಥಾನದ ಆವರಣ ವಿಸ್ತಾರವಾದದ್ದು ಕುಡಿಯುವ ಹೆಸರು ಆಂಜನೇಯದೆಂದಿದ್ದರು ಆ ಅದರ ಆವರಣದೊಳಗೆದೊಳಗೆ ಏಳೆಂಟು ವಿಷ್ಣು ದೇವಸ್ಥಾನಗಳಿದ್ದವು ಆ ಗುಡಿಗಳು ಸಣ್ಣವೇನೂ ಅಲ್ಲ ದೊಡ್ಡದಾಗಿ ಇದ್ದವು ದೇವಸ್ಥಾನ ಪಶ್ಚಿಮ ಪಶ್ಚಿಮಾಭಿಮುಖವಾದದ್ದು ಮಹಾದ್ವಾರ ದೊಡ್ಡದು ಅದರ ಮೇಲಿನ ಗೋಪುರ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 ಮುಕ್ಕೋಟಿ ಡ್ವಾದಶ ದಿನ ತಿರುಚೇನಪಲ್ಲಿಯಲ್ಲಿ ಅಲ್ಲಿಯ ಬಳಿ ಇರುವ ಶ್ರೀರಂಗದಲ್ಲಿ ನಡೆಯುವಂತೆ ಇಲ್ಲಿಯೂ ವೈಕುಂಠೋತ್ಸವ ಇಲ್ಲಿ ಅಂದು ಬೆಳಿಗ್ಗೆ ಉತ್ಸವ ಮೂರ್ತಿಗಳನ್ನು ಬಿಜ ಮಾಡಿಸಿ ಕೈಂಕರ್ಯ ನೂರಾರು ಭಕ್ತರು ತಂಡೋಪತಂಡವಾಗಿ ಬಂದು ಮಂಗಳಾರತಿ ಪ್ರಸಾದಗಳನ್ನು ಪಡೆದು ಹೋಗುವರು ರಂಗನಾಥ ಸ್ವಾಮಿ ಗುಡಿಗೆದುರಾಗಿ ವರದರಾಜ ಸ್ವಾಮಿ ಗುಡಿ ಅದರ ಪಕ್ಕದಲ್ಲಿ ಹೊರಟು ಆಂಜನೇಯ ಸ್ವಾಮಿಯ ಗುಡಿಯ ಹಿಂಭಾಗದಲ್ಲಿ ನಡೆದು ಪ್ರದಕ್ಷಿಣಾಕಾರವಾಗಿ ಪಶ್ಚಿಮದ ಕಡೆ ಬಂದರೆ ಅಲ್ಲಿ ದೊಡ್ಡ ಸೊಗಸಾದ ಕಲ್ಯಾಣ ಮಂಟಪ ಉತ್ತರದ ಕಡೆಯ ಪುಷ್ಕರಿಣಿಗೆ ಸರಿಯಾಗಿ ಅಲ್ಲಿಂದ ಸರಿಯಾಗಿ ಅಲ್ಲಿಂದ ಮುಂದಕ್ಕೆ ಬಂದರೆ ರಂಗನಾಥ ಸ್ವಾಮಿಯ ಗುಡಿಗೆ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 ಅದಕ್ಕೆ ಹಾನಿಕೊಂಡು ಬಲಿಪೀಠ ಧ್ವಜಸ್ತಂಭ ಅದರ ಮುಂದುಗಡೆ ಆಂಜನೇಯ ಸ್ವಾಮಿಯ ಗುಡಿಯ ಮುಖಮಂಟಪ ಈ ಮುಖಮಂಟಪದಲ್ಲಿ ಎಡೆಗೆಡೆಯಿಂದ ಹೊರಟರೆ ಮೊದಲು ಅಲಂಕಾರ ಮಂಟಪ ಇದರಲ್ಲಿ ಉತ್ಸವ ಮೂರ್ತಿಯನ್ನು ಅಲಂಕಾರ ಮಾಡಿ ದೀಪಾರಾಧನೆ ಮಂಗಳಾರತಿ ಮಂತ್ರ ಪುಷ್ಪಗಳು ಬಹಳ ವಿಜೃಂಭಣೆಯಿಂದ ನಡೆಯುವು ನಾಲ್ಕು ಕಡೆಯ ಗೋಡೆಗಳ ಮೇಲೂ ರಾಮಾಯಣದ ದೃಶ್ಯಗಳನ್ನು ಬಣ್ಣಗಳಲ್ಲಿ ಚಿತ್ರಿಸಿರುವರು ಅದೆಲ್ಲ ನೋಟಗರಿಗೆ ಚೆಂದವೂ ಹೌದು ಸ್ಫೂರ್ತಿಕಾರಕವೂ ಹೌದು ಅಲಂಕಾರ ಮಂಟಪದ ಪಕ್ಕದಲ್ಲಿ ಸಂಜೀವರಾಯರ ಗುಡಿ ಮತ್ತೊಂದು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 ಶ್ರೀಮದಾಂಜನೇಯ ಸ್ವಾಮಿ ಮುಖಮಂಟಪ ಅದರಿಂದಾಚೆಗೆ ಗರ್ಭಗೃಹ ಅಲ್ಲಿ ಕಂಗಳಿಸುತ್ತದೆ ಮಹಾನುಭಾವನಾದ ವೀರಾಂಜನೇಯ ಸ್ವಾಮಿ ಎರಡ ಬಾಹುವನ್ನು ಮೇಲಕ್ಕೆತ್ತಿ ರಾಕ್ಷಸರನ್ನ ಅಪ್ಪಳಿಸುವ ಭಂಗಿ ಮನೋಜಮಂ ಮಾರ್ತುಲವೇಗಂ ಜಿತೇಂದ್ರಿಯಂ ಬುದ್ಧಿವತಾಮರಿಷ್ಠಂ ವಾತಾತ್ಮಜಂ ಮಾನರಯೂತ ಮುಖ್ಯಂ ಶ್ರೀರಾಮಧೂತಂ ಶಿರಸಾನಮಾಮಿ ಆಂಜನೇಯ ಸ್ವಾಮಿಯ ಗರ್ಭಗುಡಿಯ ದಕ್ಷಿಣದಲ್ಲಿ ಪಾಕಶಾಲೆ ಅದರ ಹತ್ತಿರ ಒಂದು ಸೇದುವ ಬಾವಿ ದೇವರ ಅಭಿಷೇಕಕ್ಕೆ ಈ ಬಾವಿಯ ನೀರು ನಮ್ಮ ಸುಳಿದಾತ ಬಹುಮಟ್ಟಿಗೆ ಈ ಸುತ್ತಮುತ್ತ ಒಂದಿಷ್ಟು ಪ್ರಸಾದ ಸಿಕ್ಕುವುದು ನೀರು ಕುಡಿಯಲಿಕ್ಕೆ ಬಹುರುಚಿ ಎಲ್ಲಕ್ಕಿಂತ ಮುಖ್ಯ ಹರಟೆ ಮರ ಹತ್ತುವುದು ಕಾಯಿ ಕಿತ್ತು ಕಚ್ಚಿ ಬಿಸಿಡುವುದು ಕಾವಲುಗಾರರಿಂದಲೇ ಎಲೆ ಅನಿಸುವುದು ಕಿಟಳೆ ಮಾಡುವುದು ಇದು ನಮ್ಮ ವಿನೋದ ಸಿಬ್ಬಂದಿ ಈ ದೊಡ್ಡ ದೇವಸ್ಥಾನಕ್ಕೆ ಸಿಬ್ಬಂದಿಯೂ ದೊಡ್ಡದಾಗಿತ್ತು ಗುಡಿ ಗೋಪುರಗಳಿಗಿಂತ ಕಡಿಮೆಯಲ್ಲದ ಆಕರ್ಷಣೆ ತೋಟಗಳದು ನಾಲ್ಕು ಕಡೆಯೂ ರಸ್ತೆಗಳು ಮಧ್ಯೆ ಮಧ್ಯೆ ಸಣ್ಣ ಸಣ್ಣ ಚುಗಟುವಾದ ರಸ್ತೆಗಳು ರಸ್ತೆಗಳ ಪಕ್ಕದಲ್ಲಿ ಸಣ್ಣ ಸಣ್ಣ ಬೀಲಿಗಳು ಅದರೊಳಗೆ ಬಗೆ ಹೂವಿನ ತೋಟಗಳು ಇವೆಲ್ಲ ಬಹು ರಮಣೀಯವಾಗಿ ಚಿತ್ರಾನಂದಕರವಾಗಿ ಮನಸ್ಸಿಗೆ ಉಲ್ಲಾಸಕರವಾಗಿತ್ತು ಇದೆಲ್ಲ ಆ ಗುಡಿಯ ಅರ್ಚಕರ ವಿಚಕ್ಷಣೆ ಸರಕಾರದಿಂದ ಆದದ್ದಲ್ಲ ಸರಕಾರವು ಹಿಂದಿನಿಂದ ಬಂದಿದ್ದನ್ನು ನಡೆಸಿಕೊಡುತ್ತಿತ್ತು ಅಮಲ್ದಾರರು ವರ್ಷಕ್ಕೊಂದೆರಡು ದಿನ ಬಂದು ದರ್ಶನ ಮಾಡಿ ಹೋಗುತ್ತಿದ್ದರು ಅವರ ಹುದ್ದೆ ಏನಿದ್ದರೂ ಮೇಲುಸ್ತುವಾರಿಯದು ಅಲ್ಲಿಯ ಪ್ರತಿದಿನದ ಆಡಳಿತ ಅರ್ಚಕರ ಕೈಯಲ್ಲಿತ್ತು ಅರ್ಚಕರಲ್ಲಿ ಮುಖ್ಯರಾದವರು ನನಗೆ ತಿಳಿದಂತೆ ರಾಮಾಚಾರ್ಯರು ಅವರಿಗೆ ತಿರುಪತಿ ಅರ್ಚಕರೊಡನೆ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 ಪಾಷಂಡಿಗಳಲ್ಲ ಶಿವ ದ್ವೇಷ ಅವರಿಗಿಲ್ಲ ನಮ್ಮ ರಾಮಾಚಾರ್ಯರ ಹತ್ತಿರದ ಪೂರ್ವಿಕರೊಬ್ಬರು ಗೌರಿಶಾಸ್ತ್ರಿಗಳೆಂಬುವರು ಬಹುಶಃ ಅದು ಮೂಲದಲ್ಲಿ ಗೌರಿಶಾಸ್ತ್ರ ಶಾಸ್ತ್ರಿಗಳೆಂದಿದ್ದಿರಬಹುದು ಇದೇ ತೋರಿಸುತ್ತದೆ ವಿಶಾಲ ಭಾವನೆಯನ್ನು ಶಿವಸ್ಯ ಹೃದಯ ವಿಷ್ಣು ವಿಷ್ಣೋಶ್ಚ ಹೃದಯಗುಂ ಶಿವ ಇದರಂತೆ ಇದ್ದವರು ನನ್ನ ಸ್ಥಳದ ವೈಖಾನಸ ಆಗಮಿಕರು ಅವರೆಲ್ಲಾ ಆಗಮಶಾಸ್ತ್ರದಲ್ಲಿ ನಿಷ್ಠಾತರಾದವರು ಸಂಸ್ಕೃತ ಸಾಹಿತ್ಯ ಬಲವರು ವೇದಪಾಠ ಮಾಡಿದವರು ಆಚಾರಶೀಲರು ಕಾರ್ಯಚಕ್ಷಣೆ ಆಂಜನೇಯ ಸನ್ನಿಧಿಯ ಆಚಕರು ಆಗಮಶಾಸ್ತ್ರಗಳಲ್ಲಿ ನಿಪುಣರಾಗಿದ್ದದಲ್ಲದೆ ಕಾರ್ಯನಿರ್ ನಿರ್ವಾಹದಲ್ಲಿ ದಕ್ಷರಾಗಿದ್ದವರು ಆ ದೊಡ್ಡ ದೇವಾಲಯದ ಮಂಟಪ ಪರಿಸರಗಳನ್ನು ಚೊಕಟ್ಟವಾಗಿರಿಸುವುದು ತೋಟವನ್ನು ಸೊಂಪು ಮಾಡುವುದು ದೇವರ ವಸ್ತ್ರಾಭರಣಗಳ ಜೋಪಾನ ಪಾತ್ರೆ ಪದಾರ್ಥಗಳ ಜೋಪಾನ ಕಾಲಕಾಲಕ್ಕೆ ಪೂಜೆ ಉತ್ಸವಗಳು ಈ ಎಲ್ಲಾ ಕಾರ್ಯಗಳಲ್ಲಿಯೂ ಅವರು ವಿಚಕ್ಷಣನಾಗಿದ್ದರು ಊರಿನ ಎಲ್ಲ ಗೌರವ ವಿಶ್ವಾಸಗಳನ್ನು ಸಂಪಾದಿಸಿಕೊಂಡಿದ್ದರು ಪ್ರಜಾನುರಾಗಿಗಳಾಗಿದ್ದರು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 ಅರ್ಚಕ ವರ್ಗದಲ್ಲಿ ಪ್ರಸಿದ್ಧರಾದ ಇನ್ನೊಬ್ಬರು ಶ್ರೀನಿವಾಸಾಚಾರ್ಯರು ಅಥವಾ ಬಂಡೆ ಮನೆ ಶ್ರೀನಪ್ಪನವರು ಇವರು ರಾಮಾಚಾರ್ಯರ ಅಣ್ಣ ಶ್ರೀನಿವಾಸಾಚಾರ್ಯರ ಮಾವಂದಿರು ಶ್ರೀನಪ್ಪನವರು ಊರಿನ ಗಣ್ಯ ಮಹನೀಯರಲ್ಲೊಬ್ಬರು ಇವರದು ವಿಶಾಲವಾದ ತೊಟ್ಟಿಯ ಮನೆ ಅವರಿಗೆ ಜಮೀನು ಇತ್ತು ಮನೆಯ ತುಂಬಾ ಜನವೂ ಅತಿಥಿಗಳು ಇರುತ್ತಿದ್ದರು ಇವರ ಮೊಮ್ಮಗನೆ ಮೊನ್ನೆ ಮೊನ್ನೆ ತೀರಿಕೊಂಡ ಪಂಡಿತ ರತ್ನಂ ಆಗಮಿಕ ವಿದ್ವಾನ್ ವೆಂಕಟರಮಣಾಚಾರ್ಯರು ಇನ್ನಿಬ್ಬರು ಅರ್ಚಕರಲ್ಲಿ ಹನುಮಪ್ಪ ಎಂಬುವರೊಬ್ಬರು ವೆಂಕಟರಮಣಾಚಾರ್ಯ ರವರೆಂಬರೊಬ್ಬರು ಹೆಸರುವಾಸಿಯಾದವರು ಇಬ್ಬರು ಆಂಜನೇಯ ಸ್ವಾಮಿಯ ಕೈಂಕರ್ಯದಲ್ಲಿದ್ದದಲ್ಲದೆ ಪೇಟೆಯ ಕೋದಂಡರಾಮಸ್ವಾಮಿ ಗುಡಿ ವಿಠಲೇಶ್ವರ ಗುಡಿಗಳಲ್ಲಿಯೂ ಪೂಜೆ ಮಾಡುತ್ತಿದ್ದರು ಅವರೆಲ್ಲಾ ಸಂಭಾವಿತರು ಕೃಷ್ಣಪ್ಪನವರು ಅರ್ಚಕ ವರ್ಗದ ಇನ್ನೊಬ್ಬರ ಸ್ಮರಣೆ ಮುಖ್ಯವಾದದ್ದು ಅವರು ಕೃಷ್ಣಪ್ಪನವರು ಒಳ್ಳೆಯ ವಿದ್ವಾಂಸರು ಇವರ ಮಕ್ಕಳು ಶ್ಯಾಮದಾಸರೆಂದು ಹರಿಕತ್ತ ಕಾರರಾಗಿ ಪ್ರಸಿದ್ಧರಾದರು ಈ ಶ್ಯಾಮದಾಸರು ಸಂಸ್ಕೃತಾಂಧ್ರ ಸಾಹಿತ್ಯಗಳಲ್ಲಿ ವೆಂಕಟರಾಮ ಶಾಸ್ತ್ರಿಗಳ ಶಿಷ್ಯರು ವೆಂಕಟರಾಮ ಶಾಸ್ತ್ರಿಗಳು ಅರ್ಚಕ ಕೃಷ್ಣಪ್ಪನವರು ಆಪ್ತ ಸ್ನೇಹಿತರು ಪ್ರತಿದಿನವೂ ಮಧ್ಯಾಹ್ನ ಪರ ಮೂರು ನಾಲ್ಕು ಗಂಟೆಯ ವೇಳೆಗೆ ಅವರಿಬ್ಬರು ಕೃಷ್ಣಪ್ಪನವರ ಮನೆಯ ಮುಂದೂಗಡೆಯ ಕಲ್ಲು ಮೇಲೆ ಪಕ್ಕಪಕ್ಕದಲ್ಲಿ ಕೂಡುತ್ತಿದ್ದರು ಒಬ್ಬೊಬ್ಬರ ಮುಂದೆಯೂ ಎರಡೆರಡು ಜಾಯಿ ಕಾಯಿ ಪೆಟ್ಟಿಗೆಗಳಿರುತ್ತಿದ್ದವು ಒಂದು ಪೆಟ್ಟಿಗೆ ತುಂಬಾ ಜಡಿಮಣ್ಣಿನ ಗೋಲಿಗಳು ಒಬ್ಬೊಬ್ಬರ ಒಂದೊಂದು ಗೋಲಿಯನ್ನೆತ್ತಿಕೊಂಡು ಶ್ರೀರಾಮಾಯಣ ಮಹ ಎಂದು ಹೇಳಿ ಅದನ್ನು ಇನ್ನೊಂದು ಪೆಟ್ಟಿಗೆಯೊಳಗೆ ಹಾಕುವರು ಹೀಗೆ ಒಂದು ಸಾರಿ ಪೆಟ್ಟಿಗೆ ಖಾಲಿಯಾದರೆ ಒಂದು ಸಾವಿರ ರಾಮನಾಮೋಚ್ಛಾರಣೆ ಎಂದು ಲೆಕ್ಕ ಈ ಜಪ ಹೀಗೆ ನಡೆಯುತ್ತಿರುವಾಗ ದಾರಿಯಲ್ಲಿ ಹೋಗುವ ಜನರೊಡನೆ ಕುಶಲ ಪ್ರಶ್ನೆ ಕುಂಬಾರ ಗುಣಗ ಚೆನ್ನಾಗಿದ್ದೀಯಾ ಅಗಸರ ಸುಬ್ಬಾ ನಿನ್ನ ಕತ್ತೆಗೆ ಕಾಲು ವಾಸಿಯಾಯಿತೆ ಸುಣ್ಣ ಕಲ್ಲು ಮಾದ ತರಿಸುಟ್ಟುಕೊಂಡೆ ಅಂತಲ್ಲಪ್ಪಾ ಆ ಜನರು ಜ್ಯೋತಿಷ್ಯ ಕೇಳುವರು ಧರ್ಮಶಾಸ್ತ್ರ ಕೇಳುವರು ಕೃಷ್ಣಪ್ಪನವರು ಎಲ್ಲರಿಗೂ ಸ್ನೇಹದಿಂದ ಉತ್ತರ ಹೇಳುವರು ಹೀಗೆ ಒಂದು ಕಡೆ ರಾಮಭಕ್ತಿ ಇನ್ನೊಂದು ಕಡೆ ಲೋಕವಾತ್ಸಲ್ಯ ಎರಡು ಒಟ್ಟೊಟ್ಟಿಗೆ ಸಾಗುತ್ತಿದ್ದವು ಆ ಜೀವನದಲ್ಲಿ